ನನ್ನ ವ್ಯಾಸಂಗ ಶ್ರದ್ಧೆ ನಾನು ಪಂಡಿತ ಹನುಮಂತರಾಯರ ಶಿಷ್ಯನೆಂದು ಹೇಳಿದ್ದನಷ್ಟೆ ನಾನು ಬಹಳ ಬುದ್ಧಿವತ್ತನೆಂದು ಅವರು ತಿಳಿದುಕೊಂಡಿದ್ದರು ಅವರು ಹಾಗೆ ತಿಳಿಕೊಂಡಿದ್ದಾರೆಂದು ನಾನು ತಿಳಿದುಕೊಂಡಿದ್ದೆ ಫಲಿತಾಂಶ ನನಗೆ ಪರೀಕ್ಷೆಯಲ್ಲಾದ ಮಂಗಳಾರತಿ ನಾನು ಒಂದು ಪಠ್ಯಪುಸ್ತಕವನ್ನು ಓದಿರಲಿಲ್ಲ ಕ್ಲಾಸಿನಲ್ಲಿ ಪ್ರಶ್ನೆ ಕೇಳಿದಾಗ ಹೇಗೋ ಉಡಾಫೆಯಿಂದ ಜವಾಬು ಹೇಳಿ ಭೇಷ್ ಪುಸ್ತಕ ಪರಿಶ್ರಮದಿಂದ ಅಲ್ಲ ಮೆಟ್ರಿಕುಲೇಷನ್ ಪರೀಕ್ಷೆಯ ದಿನ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರೆದು ಹೊರಗೆ ಬಂದೆ ಅಂದು ಸಂಜೆಯೋ ಮಾರಿನ ದಿನವ ಪಂಡಿತರು ಬಂದು ಕೇಳಿದರು ಏನಪ್ಪ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಪಡೆದಿದ್ದೇನೆ ಪತ್ರಿಕೆಯಿಂದ ಒಂದು ಪ್ರಶ್ನೆಯನ್ನಿತ್ತಿ ಇದಕ್ಕೇನು ಬರೆದಿದ್ದಿ ಆ ಪ್ರಶ್ನೆ ನನಗೆ ನಮಗೆ ಪಠ್ಯ ಪ್ರಹ್ಲಾದ ಚರಿತ್ರೆಯದು ಎಂದು ಜ್ಞಾಪಕ ಪದ್ಯ ಹೇಗಿತ್ತು ಒಬ್ಬನೇ ಕೊಂದಾತ ಸಲಹೆ ಸಲಹಿದನೊಬ್ಬನೇ ನಾನು ಪದ್ಯವನ್ನು ಓದಿದ ಜ್ಞಾಪಕವಿರಲಿಲ್ಲ ನಾನು ಪರೀಕ್ಷೆಯಲ್ಲಿ ಬರೆದಿದ್ದ ಉತ್ತರ ಹೀಗೆ ಇದಕ್ಕೆ ಇರತಕ್ಕ ವಸ್ತುವು ಒಂದೇ ಕೊಲ್ಲ ತಕ್ಕ ವಸ್ತುವು ಅದೇ ಕೊಲಿಸತಕ್ಕ ಕೊಲ್ಲಿಸಿಕೊಳ್ಳತಕ್ಕದ್ದು ಅದೇ ಈ ಪದ್ಯ ಭಗವಂತನ ಸರ್ವಾತ್ಮಕತೆಯನ್ನು ತಿಳಿಸುತ್ತದೆ ಹನುಮಂತರಾಯರು ನಿಟ್ಟುರು ಬಿಟ್ಟು ನಿಟ್ಟುಸಿರು ಬಿಟ್ಟು ಹಣ ಏನಯ್ಯ ನೀನು ಪುಸ್ತಕ ಓದಲಿಲ್ಲವೋ ನಾನು ಏನು ಜವಾಬು ಹೇಳಬೇಕು ತೆಲುಗಿನಲ್ಲಿ ಒಂದು ಗಾದೆಯುಂಟು ಅವರೇ ಕಾಯಿಯನ್ನು ಹೆಚ್ಚಾಗಿ ಸೇವಿಸಿದವನು ವಾಯುಪೀಡಿತನಾಗಿ ಅಪಾಯ ವಾಯುವನ್ನು ಸಡಿಸ ಸಡಿಲಿಸಬೇಕೆನಿಸಿದಾಗ ಅದನ್ನು ಯಾರಿಗೂ ತಿಳಿಸಬಾರದೆಂದು ಕೆರೆಯ ನೀರಿನೊಳಕ್ಕೆ ಇಳಿದು ಅಲ್ಲಿ ಸದ್ದಿಲ್ಲದಂತೆ ಗಾಳಿ ಹೊರಕ್ಕೆ ಬಿಡುತ್ತಾನಂತೆ ಆಗ ಅದು ಸದ್ದು ಕೇಳಿಸುವುದಿಲ್ಲ ನಿಜ ಆದರೆ ನೀರಿನಲ್ಲಿ ಬುಡ್ಡೆಗಳು ಹೇಳುತ್ತವಲ್ಲ ವಿದ್ಯಾರ್ಥಿ ಏನು ಮಾಡಿದ್ದಾನೆಂಬುದು ಪರೀಕ್ಷೆಯ ಫಲಿತಾಂಶಗಳ ಹೊರಬಿದ್ದಾಗ ತಾನಾಗಿ ಬುಡ್ಡೆ ಹೊರಗೆ ಬರುತ್ತದೆ ನನ್ನ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ನಾನು ಫೇಲ್ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತ್ರವೇ ಅಲ್ಲ ಗಣಿತ ವಿಜ್ಞಾನ ಕನ್ನಡ ಮೂರರಲ್ಲಿಯೂ ಸೊನ್ನೆ ಕೋಲಾರದಲ್ಲಿ ನನ್ನ ಇತರ ಉಪಾಧ್ಯಾಯರುಗಳಲ್ಲಿ ನಾನು ಇನ್ನಿಬ್ಬರನ್ನು ಕುರಿತು ಒಂದೊಂದು ಮಾತನ್ನು ಹೇಳಬಹುದು ಸೈನ್ಸ್ ಮೇಸ್ಟರ್ ಆಗಿದ್ದವರು ಸಿ ಸುಬ್ಬರಾಯರು ಅವರ ವಿದ್ಯಾರ್ಥಿಗಳಿಗೆ ಪ್ರೀತಿ ಇತ್ತು ಇರಲಿಲ್ಲ ಅವರ ಪಾಠ ಅವರು ಪಾಠ ಹೇಳುವಾಗ ಸಾಮಾನ್ಯವಾಗಿ ಕುರ್ಚಿಯ ಮೇಲೆ ಕುಳಿತುಕೊಂಡೇ ಇರುತ್ತಿದ್ದರು ನಿಂತುಕೊಳ್ಳುವುದಕ್ಕೆ ಅವರಿಗೆ ಇಷ್ಟವಿರಲಿಲ್ಲ ಒಂದು ಸಲ ಅವರನ್ನು ವಿದ್ಯಾರ್ಥಿ ಸಂಘದಲ್ಲಿ ಉಪನ್ಯಾಸ ಕೊಡಲು ಕರೆದಿದ್ದರು ಅವರು ಒಂದು ಕುರ್ಚಿಯ ಮೇಲೆ ಕುಳಿತು ನಾನು ಕೂತುಕೊಂಡೇ ಮಾತಾಡ್ತೇನೆ ಇದಕ್ಕೆ ಯಾರು ನಿಂತುಕೊಂಬೋರು ಎಂದರು ನಾವು ನೀವು ಪಗಿ ನಗಿ ಪರವಾಗಿಲ್ಲ ಎಂದರು ಅವರು ಕ್ಲಾಸಿನಲ್ಲಿ ಅವರು ಕುರ್ಚಿಯ ಪಕ್ಕದಲ್ಲಿ ದೊಡ್ಡ ಮೇಜ್ ಇರುತ್ತಿತ್ತು ಮೇಜಿಗೆ ಪೂರ್ತಿ ತಿಂತಗಳನ್ನು ಹೊದಿಸಿತ್ತು ಮೇಜಿನ ದೂರದ ಕಡೆಯಲ್ಲಿ ಒಂದು ನೀರಿನ ಜಾಡಿ ಅವರ ಮುಂದೆ ನೀ ಅದರ ಮುಂದೆ ನೀರು ಬಿಡುವುದಕ್ಕಾಗಿ ಸಣ್ಣ ತೊಟ್ಟಿ ಹಳ್ಳ ಇರುತ್ತಿತ್ತು ಈ ಹಳ್ಳದಲ್ಲಿಯೂ ತಗಡು ಈ ಮೇಜಿನ ಉದ್ದೇಶ ಅದರ ಮೇಲೆ ಎಕ್ಸ್ಪೆರಿಮೆಂಟ್ಗಳನ್ನು ನಡೆಸಬೇಕೆಂಬುದು ದ್ರಾಹಕ ಮೇಜಿನ ಮೇಲೆ ಬಿದ್ದರೆ ಮರ ಅದಕ್ಕೆ ರಕ್ಷಕವಾಗಿ ತಗಡು ಈ ಮೇಜಿನ ಜಾಡಿ ಇದ್ದ ಭಾಗ ಮೇಷ್ಟದಿಂದ ಕೊಂಚ ದೂರವಾಗಿತ್ತು ವಿದ್ಯಾರ್ಥಿಗಳಲ್ಲಿ ಕೆಲ ಮಂದಿ ಯಾವಾಗಲೂ ಈ ನೀರಿನ ಜಾಟಿಗೆ ಕಾವಲುಗಾರರಂತೆ ಅದರ ಸುತ್ತ ಜಮಾಯಿಸುತ್ತಿದ್ದರು ಅವರ ಪೈಕಿ ಚಿಂತಾಮಣಿಯ ಸುಬ್ಬಯ್ಯ ಎಂಬಾತ ಆ ಗಡಾವುದ್ದಿ ಆತ ಅಕರದಲ್ಲಿಯೂ ಜರ್ಬುದಾರಿ ಮನುಷ್ಯ ಆತ ಹೇಳಿದಂತೆ ನಾವೆಲ್ಲ ನಡೆಯುತ್ತಿದ್ದೆವು ಒಂದು ದಿನ ಮೇಷ್ಟರ ಕುರಿತು ಪಾಠ ಉಪಕ್ರಮ ಮಾಡಿದರು ಕುಳಿತು ಪಾಠ ಉಪಕ್ರಮ ಮಾಡಿದರು ಎರಡು ಮೂರು ನಿಮಿಷಗಳೊಳಗಾಗಿ ಅವರು ಆ ಗುಂಪಿನ ಕಡೆಗೆ ತಿರುಗಿ ಎಲ್ಲಿಂದ ಬರುತ್ತಿದೆ ಸಿಗರೇಟ್ ವಾಸನೆ ಎಂದು ಮುಗಿನ ಮೇಲೆ ಬೆಟ್ಟನ್ನಾಳಿಸಿದ್ರು ಕೇಳಿದರು ಹೌದು ಸಿಗರೇಟ್ ವಾಸನೆಯೇ ಏನತ್ತ ಗುಂಪಿನ ಕಡೆಗೆ ತಿರುಗಿದರು ಸುಬ್ಬಯ್ಯ ಒತ್ತಾಗಿ ಹತ್ತಿರ ಹತ್ತಿರ ನಿಂತುಕೊಳ್ಳ್ರೋ ಎಂದ ಸಿಗರೇಟ್ ಇದ್ದದ್ದು ಅವನ ಹತ್ತಿರ ಅದನ್ನು ಬೆನ್ನ ಕಡೆ ತಿರುಗಿಸಿ ನೆಲಕ್ಕೆ ಹಾಕಿ ಅದರ ಮೇಲೆ ಕಾಲುಗಳ ನಿಟ್ಟು ನಿಂತ ಎಲ್ಲಿದೆ ಸಾರ್ ಸಿಗರೇಟು ಎಲ್ಲಿಯದೋ ವಾಸನೆ ನಿಮ್ಮ ಮೂಗಿನಲ್ಲಿರಬಹುದು ಮೇಷ್ಟರು ಏನು ಮಾಡಬೇಕು ನಕ್ಕು ಮುಂದಿನ ವಿಷಯಕ್ಕೆ ಹೋದರು ಇನ್ನೊಂದು ಸಂಗತಿ ನಮ್ಮ ವಿದ್ಯಾರ್ಥಿ ಸಂಘದಲ್ಲಿ ಒಂದು ಪ್ರಬಂಧ ಲೇಖನದ ಸ್ಪರ್ಧೆಯನ್ನೇರ್ಪಡಿಸಿದರು ಪ್ರಪಂಚದ ವಿಷಯವನ್ನು ಪಂಡಿತ ಹನುಮಂತರಾಯರು ಸೂಚಿಸಿದರೆಂದು ನನ್ನ ಜ್ಞಾಪಕ ವಿಷಯ ವಿದ್ಯಾಭ್ಯಾಸ ಸ್ಪರ್ಧೆಯಲ್ಲಿ ನಾನು ಸೇರಿದ್ದೆ ನನ್ನ ಪ್ರಬಂಧದಲ್ಲಿ ಮೊದಲನೆಯ ವಾಕ್ಯವನ್ನು ಸುಬ್ಬರಾಯರು ಗಟ್ಟಿಯಾಗಿ ಓದಿಯಿದರು ಹೀಗೆ ವಿದ್ಯೆ ಎರಡು ವಿಧ ಸುವಿದ್ಯೆ ದುರ್ವಿದ್ಯೆ ಸುಬ್ಬರಾಯರು ಅಷ್ಟಕ್ಕೆ ನಿಲ್ಲಿಸಿ ಸುವಿದ್ಯೆ ಎಲ್ಲಿದೆಯೋ ನಿನಗೆ ತಿಳಿಯದು ದುರ್ವಿದ್ಯೆ ನಿನಗೆ ತಿಳಿದ ಹಾಗೆ ಬೇರೆ ಯಾರಿಗೂ ತಿಳಿಯದು ಎಂದರು ನನ್ನ ಸ್ನೇಹಿತರಿಗಾದ ಸಂತೋಷವನ್ನು ವಾಚಕರಿಗೆ ಊಹಿಸಬಹುದು ಇನ್ನೊಂದು ದಿನ ಮೇಷ್ಟರು ಸುಬ್ಬರಾಯರು ಪಾಠ ಹೇಳುತ್ತಿದ್ದರು ಅವರು ಒಂದು ಪ್ರಶ್ನೆ ಕೇಳಿದರು ವಾಟ್ ಈಸ್ ಎನರ್ಜಿ ಶಕ್ತಿ ಎಂದರೇನು ವಿದ್ಯಾರ್ಥಿಗಳು ಯಾರೂ ಬಾಯಿ ಬಿಡಲಿಲ್ಲ ಒಂದೆರಡು ನಿಮಿಷ ನೋಡಿ ಮೇಷ್ಟರು ತಾವೇ ಉತ್ತರ ಕೊಡಲು ಪ್ರಯತ್ನಿಸಿದರು ಅವರ ಬಾಯಿಯಿಂದ ಹೊರಟ ಮಾತು ಹೀಗೆ ವೆನ್ಯೆ ಬಾಡಿ ಸಿನ್ ಹೀಗೆ ಹೇಳಿ ಎರಡು ಕೈಗಳನ್ನು ಬಟ್ಟಲಿನಂತೆ ಗುಂಡು ಮಾಡಿಕೊಂಡು ಹತ್ತಿರ ಹತ್ತಿರಕ್ಕೆ ತರುತ್ತಿದ್ದರು ಹೀಗೆ ನಾಲ್ಕೈದು ಸಲ ಮಾಡಿದರು ನಾನು ತಡೆಯಲಾರದೆ ಅವರಿಗೆ ಸರಿಯಾದ ಮಾತು ಸೋಚಲಿಲ್ಲವೆಂದು ಭ್ರಮಿಸಿ ಮೋಷನ್ ಎಂದೆ ನಾನು ಮಾತನಾಡಿದ ಕೂಡಲೇ ಮೇಷ್ಟರು ನನ್ನ ಕಡೆಗೆ ತಿರುಗಿ ಯು ಸ್ಟ್ಯಾಂಡ್ ಅಪ್ ಆನ್ ದಿ ಬ್ಯಾಂಚ್ ಯು ಆರ್ ಆಲ್ವೇಸ್ ಜಾಗೆಟಿವ್ ಎಂದು ತೀರ್ಮಾನ ಹೇಳಿಬಿಟ್ಟರು ಅದು ಸ್ಥಿರವಾಗಿ ನಿಂತು ಹೋಯಿತು ಸುಬ್ಬರಾಯರು ಒಳ್ಳೆಯ ಮನೆತನದವರು ಸ್ವತಃ ತುಂಬ ಒಳ್ಳೆಯವರು ದಯಾವಂತರು ಅವರ ಬಂಧುಗಳಲ್ಲಿ ಕೆಲವರನ್ನು ನಾನು ಬಲ್ಲೆ ವೆಂಕಟರಮಣಾಚಾರ್ಯರು ಆಗಿನ ಇನ್ನೊಬ್ಬ ಮೇಸ್ಟರು ಎಸ್ ವೆಂಕಟರಮಣಾಚಾರ್ಯರು ಕೆಲವು ಕಾಲವಾದ ಮೇಲೆ ಇವರು ಚನ್ನಪಟ್ಟಣಕ್ಕೆ ವರ್ಗಪಟ್ಟು ಅಲ್ಲಿ ಹೈಸ್ಕೂಲು ಮೇಸ್ಟರ್ ಆಗಿದ್ದರು ಇವರ ಪಾಠ ರೈಲ್ವೆ ಇಂಜಿನ್ನಿನ ವೇಗದ್ದು ಕೈಯಲ್ಲಿ ಸೀಮೆ ಸುಣ್ಣ ಹಿಡಿದು ಬೋರ್ಡಿನ ಮುಂದೆ ನಿಂತರೆ ಎಡಗೆ ಮೊಲೆಯಿಂದ ಕೆಳಗಡೆ ಬಲಗಡೆಯ ಬಲಗಡೆಯ ಮೊಲೆಯವರೆಗೂ ಮೆಟ್ಟಲು ಮೆಟ್ಟಲಾಗಿ ಅಜಿಬ್ರಾ ಲೆಕ್ಕ ಬರೆಯುವರು ಸಿಮೆ ಸುಣ್ಣ ಎಡಬಿಡದೆ ಟಕ್ ಟಕ್ ಎಂದು ಓಡುವುದು ನನ್ನ ಕ್ಲಾಸಿನಲ್ಲಿ ಮೂರು ನಾಲ್ಕು ಮಂದಿ ಬುದ್ಧಿವಂತರಿದ್ದಿರಬಹುದು ಬುದ್ಧಿವಂತರಂತೆ ಸುಮ್ಮನಿದ್ದವರು ಎಂಟು ಹತ್ತು ಮಂದಿ ನಾನು ಈ ಎರಡು ವರ್ಗಕ್ಕೂ ಸೇರಿದವನಲ್ಲ ನನಗೆ ಆ ಮೆಟ್ಟಲುಗಳ ಅರ್ಥವಾಗುತ್ತಿರಲಿಲ್ಲ ಕೇಳಿ ತಿಳಿದುಕೊಳ್ಳೋಣವೆಂದರೆ ಹೆದರಿಕೆ ಈ ಹೆದರಿಕೆ ಕಾರಣಗೆ ಕಾರಣವಿತ್ತು ಮುಳುಬಾಗಿಲಿನಲ್ಲಿ ಎರಡನೆಯ ಕ್ಲಾಸಿನಿಂದ ನಾಲ್ಕನೆಯ ಹಾರಿ ಅದರಿಂದ ಲೋಯರ್ ಸೆಕೆಂಡರಿ ತಲುಪಿದ್ದೆ ಈ ಅವಸರದಲ್ಲಿ ಪುಸ್ತಕದ ಮಾತು ಅಷ್ಟಿಷ್ಟು ನನಗೆ ಬಂದಿರಬಹುದೇ ಹೊರತು ಕ್ಲಾಸಿನಲ್ಲಿ ಇಂಗ್ಲಿಷ್ ಉಪನ್ಯಾಸದ ಧೋರಣೆಯನ್ನು ನಾನು ಅನುಸರಿಸಲಾಗುತ್ತಿರಲಿಲ್ಲ ಆಮೇಲೆ ಮೈಸೂರಿನಲ್ಲಿ ಈ ಅರ್ಧಮರ್ಧ ತಿಳುವಳಿಕೆಯಿಂದ ಗಣಿತ ವಿಜ್ಞಾನಗಳ ಪಾಠ ಅರ್ಧಮರ್ಧವಾಯಿತು ಮಿಡ್ಲೆ ಸ್ಕೂಲಿಗೂ ಹೈಸ್ಕೂಲಿಗೂ ಹೊಂದಿಕೆಯಾಗಲಿಲ್ಲ ಹೈಸ್ಕೂಲ್ ದರ್ಜೆಯಲ್ಲಾದರೂ ಹೈಸ್ಕೂಲಿನಲ್ಲಿ ನಾಲ್ಕು ತಿಂಗಳ ಪಾಠ ತಪ್ಪಿ ಹೋಗಿತ್ತು ಆದ್ದರಿಂದ ಮೈಸೂರಿನ ಪಾಂಡಿತ್ಯಕ್ಕೂ ಪಾಂಡಿತ್ಯಕ್ಕೂ ಕೋಲಾರದಕ್ಕೂ ಹೊಂದಿಕೆಯಾಗಲಿಲ್ಲ ಹೀಗೆ ನನ್ನ ಓದಿಗೆ ಬುಡಭದ್ರವಿರಲಿಲ್ಲ ವೆಂಕಟರಮಣ ಸಮರ್ಥರು ಆಚಾರ ವ್ಯವಹಾರಗಳಲ್ಲಿ ಲೋಪ ಮಾಡದಿದ್ದವರು ತತ್ಪರರು